ೋ ನಮಃ ಹರಿ ಓಣೇಶಯ ನಮಃ ಶಂಕರ ಶಂಕರಾಚಾರ್ಯ ಕೇಶವಂ ಪಾದರಾಯಣಂ ಸೂತ್ರ ವಂದೇ ಭಗವಂತೌ ಪುನಃಪುನಃಸ್ಮೃತಿಪುರಲರುಗವತ್ಪದಶಂಕರ ಲೋಕಶಂಕರ सच्चिदानंद सृष्टिस्थिलमने पर सद्गुरुब्जो गुरवेते नमो नम श्री श्री सच्चिदानंदेन्द्र स्वामी स्वामीजी ಕೃತಿ ವಿಶುದ್ಧ ವೇದಾಂತ ಪರಿಭಾಷ ಅಂದರೆ ವಿಶುದ್ಧವಾದ ವೇದಾಂತದ ಪಾರಿಭಾಷಿಕ ಶಬ್ದಗಳು ಅಂಥೇಳಿ ಈಗಾಗಲೇ ಅಧ್ಯಾತ್ಮ ಪ್ರಕಾಶನ ಪ್ರಕಾಶ ಕಾರ್ಯಾಲಯದವರು ಪ್ರಕಟಿಸಿರ್ತಕ್ಕಂತಹ ಒಂದು ಗ್ರಂಥ ಮಾಲಿಕೆಯಲ್ಲಿ ವೇದಾಂತ ಗ್ರಂಥ ಮಾಲಿಕೆಯಲ್ಲಿ ಹೊಸದಾಗಿ ವೇದಾಂತವನ್ನು ಪ್ರವೇಶ ಮಾಡ್ತಾ ಇರತಕ್ಕಂಥವರಿಗೆ ಹೇಳಿರ್ತಕ್ಕಂಥ ಹದಿನೇಳು ಗ್ರಂಥಗಳಲ್ಲಿ ಇದು ಕೊನೆಯದನ್ನು ನಾವು ನೋಡ್ತಾಯಿದ್ದೇವೆ ಹದಿನಾರು ಈಗಾಗಲೇ ನೋಡಿದ್ದೇವೆ ಹದಿನೇಳನೆಯದು ಇದು ವಿಶುದ್ಧ ವೇದಾಂತ ಪರಿಭಾಷಾ ಇದರಲ್ಲಿ ಇದರಲ್ಲಿ ಈಗಾಗಲೇ ಇಪ್ಪತ್ತ ಮೂರು ಕಂತುಗಳನ್ನು ನಾವು ನೋಡಿದ್ದೇವೆ ಇಪ್ಪತ್ತನಾಲ್ಕನೇ ಕಂತು ಇವತ್ತು ಬ್ರಹ್ಮಾತ್ಮ ಭಾವಹ ಎಂಬ ಶಬ್ದದ ಅಥವಾ ಪದದ ಪರಿಭಾಷೆ ಅದರ ವಿವರಣೆ ಅದನ್ನು ನಾವು ನೋಡ್ತಾ ಇದ್ದೇವೆ ನಿಷ್ಚಮೇಮ ಬ್ರಹ್ಮ ನಷ್ಟ ಸಪ್ರಪಂಚವತಿ ನಿಷ್ಪಚಮೇಕ್ರಹ್ಮ ತಪಂಚವತಿ ನಿಷ್ಪ್ರಪಂಚೌ ಎಕೌ ಆದ್ರಹ್ಮವಸ್ತು ಅಂದರೆ ಪ್ರಪಂಚ रहीवुद विभागरहितवु पंचीकरण रहीवू निष्प्रपंच रूपू अद्वितीय ब्रह्मवस्तु अदर आगे अद्क सप्रपंच तो हेगे तान संभव साध्य अरे प्रपंच सहित हेरली साध्य अरे विभाग बेरे बेर आगे वस्तु स्वभाव ಅನಪಾಯಾತ ಆ ಬ್ರಹ್ಮ ವಸ್ತುವಿನ ಸ್ವಭಾವಕ್ಕೆ ಯಾವುದೇ ಹಾನಿಯಾಗದ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ತತ್ರ ಸವಿಶೇಷತು ಯಾಕಂದರೆ ಏನಾದರೂ ಕೂಡ ಬ್ರಹ್ಮ ವಸ್ತುವಿಗೆ ಏನೂ ಆಗುವುದಿಲ್ಲ ಅಬಾಧಿತ ಅದು ಯಾವುದರಿಂದಲೂ ಕೂಡ ಯಾವ ನಿರ್ವಿಕಾರಿ ಹಾಗಾಗಿ ಅದು ಜಗತ್ತಾಗಿಯೇ ತೋರಲಿ ಏನು ಬೇಕಾದರೂ ಇರಲಿ ಬ್ರಹ್ಮವಸ್ತು ಬ್ರಹ್ಮವಸ್ತುವಾಗಿಯೇ ಇರ್ತದೆ ಅದಕ್ಕೆ ಯಾವುದೇ ಕುಂದು ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಅದರಲ್ಲಿ ಹಾಗಾಗಿ ವಸ್ತು ಸ್ವಭಾವಸ್ಯ ಅನಪಾಯಾತ್ ಅಪಾಯವಿಲ್ಲದಿರುವಿಕೆಯಿಂದಾಗಿ ವಸ್ತು ಸ್ವಭಾವಕ್ಕೆ ಬ್ರಹ್ಮವಸ್ತುವಿನ ಸ್ವಭಾವಕ್ಕೆ ಅಪಾಯವೇ ಇಲ್ಲದೇ ಇರುವುದರಿಂದ ಆಗದೇ ಇರುವುದರಿಂದ ತೊಂದರೆ ಅದು ಸಪ್ರಪಂಚವಾಗಿಯೂ ಇರಬಲ್ಲದು ನಿಷ್ಪ್ರಪಂಚವಾದದ್ರೂ ಕೂಡ ನಿಷ್ಪ್ರಪಂಚ ಇರುವಂಥದ್ದು ಸಪ್ರಪಂಚವು ಆಗಬಲ್ಲದು ಅಂತೇಳಿ ತತ್ರ ಸವಿಶೇಷತಾತು ಅವಿದ್ಯಾಕಲ್ಪಿತ ಮಾಯಾವಶಾತ್ ಇತಿ ಸಿದ್ಧಾಂತ ಅಲ್ಲಿ ಈ ಸವಿಶೇಷತೆ ಎನ್ನತಕ್ಕಂಥದ್ದು ಬ್ರಹ್ಮಕ್ಕೆ ವಿಶೇಷ ಅಂದರೆ ವ್ಯತ್ಯಾಸಗಳು ಒಂದು ಬೇರೆ ಬೇರೆ ವಸ್ತುಗಳಾಗಿ ಬೇರೆ ಬೇರೆ ಜೀವರುಗಳಾಗಿ ತೋರ್ತಕ್ಕಂಥ ಒಂದು ವಿಶೇಷತೆ ಸಾಮಾನ್ಯ ಅಂದರೆ ಎಲ್ಲ ಒಂದೇ ವಿಶೇಷತೆ ಅಂದರೆ ಒಂದೊಂದು ಪ್ರತ್ಯೇಕ ಪ್ರತ್ಯೇಕವಾಗಿ ತೋರ್ತಕ್ಕಂಥದ್ದು ಸವಿಶೇಷತಾ ವಿಶೇಷತೆಯಿಂದ ಕೂಡಿರುವಂಥದ್ದು ಸಮೇತ ಸಹಿತ ವಿಶೇಷತಾ ಸಹಿತ ಇದಾದರೂ ತತ್ರ ಸವಿಶೇಷತಾತು ಅವಿದ್ಯಾಕಲ್ಪಿತ ಮಾಯಾವಶಾತ್ ಇತಿ ಸಿದ್ಧಾಂತ ಅವಿದ್ಯಾಕಲ್ಪಿತವಾದ ಮಾಯಾವಶದಿಂದ ಅಂಥೇಳಿ ಸಿದ್ಧಾಂತ ಆ ಪರಬ್ರಹ್ಮಕ್ಕೆ ಮಾಯ ಉಪಾಧಿ ಬಂದೊಡನೆ ಪರಬ್ರಹ್ಮವನ್ನು ಪರಮೇಶ್ವರ ಅಥವಾ ಈಶ್ವರ ಅಥವಾ ನಾರಾಯಣ ಅಂತೇಳಿ ಕರೀತಾರೆ ಸಾಕಾರ ಸಗುಣ ಸವಿಶೇಷ ನಿರ್ವಿಶೇಷವಾಗಿರುವುದು ಸವಿಶೇಷವಾಗುವುದು ಮಾಯಾ ಉಪಾಧಿ ಅಥವಾ ಮಾಯೆಯನ್ನು ಆಶ್ರಯಿಸಿ ತನ್ನದೇ ಆದಂಥ ಮಾಯೆಯನ್ನು ಆಶ್ರಯಿಸಿ ಬ್ರಹ್ಮವಸ್ತು ಈಶ್ವರ ಪರಮೇಶ್ವರ ಸ ಅಥವಾ ಸದಾಶಿವ ಅಥವಾ ನಾರಾಯಣ ಶ್ರೀಮನ್ನಾರಾಯಣ ಅಂತೇಳಿ ಅನ್ನಿಸ್ಕೊಡ್ತದೆ ಆಮೇಲೆ ಈ ಮಾಯೆ ಅಂತೇಳಿ ಹೇಳಿದರೆ ಅದು ಶುದ್ಧ ಸತ್ವ ಮಾಯೆ ಅಂತೇಳಿ ಹೇಳಿದರೆ ತ್ರಿಗುಣಾತ್ಮಕವಾದಾಗ ಯಾವುದು ಪರಬ್ರಹ್ಮ ವಸ್ತುವು ಈಶ್ವರ ಅಥವಾ ನಾರಾಯಣ ಎನಿಸ್ತದೆ ತ್ರಿಗುಣಾತ್ಮಕವಾದಂಥದ್ದು ಯಾವುದು ಈ ಮಾಯೆ ಅಥವಾ ಪ್ರಕೃತಿ ಅದರಲ್ಲಿ ಶುದ್ಧ ಸತ್ವ ಇದ್ದಾಗ ಅದನ್ನು ಏನು ಹೇಳ್ತೇವೆ ಅದನ್ನು ಮಾಯೆ ಅಂತೇಳಿ ಹೇಳ್ತೇವೆ ಅದೇ ಮಿಶ್ರಸತ್ವ ಇದ್ದಾಗ ಅಂದರೆ ರಜಸ್ಸು ತಮಸ್ಸು ಮಿಶ್ರವಾದ ಸತ್ವ ಇದ್ದಾಗ ಅಥವಾ ಮಲಿನ ಸತ್ವ ಅಂತ ಹೇಳ್ತೇವೆ ಆವಾಗ ಅದನ್ನು ಅವಿದ್ಯೆ ಅಥವಾ ಅಜ್ಞಾನ ಅಂತ ಹೇಳ್ತೇವೆ ಹೀಗೆ ಹಾಗೆ ಇಲ್ಲಿ ಅವಿದ್ಯಾಕಲ್ಪಿತ ಮಾಯಾವಶದಿಂದ ಅಂಥೇಳಿ ಅವಿದ್ಯಾಕಲ್ಪಿತ ಮಾಯಾವಶದಿಂದ ಸವಿಶೇಷತೆ ಬ್ರಹ್ಮವಸ್ತುವಿಗೆ ಅಂದರೆ ಅಜ್ಞಾನದಿಂದ ಕಲ್ಪಿತವಾದಂತಹ ಮಾಯೆ ಯಾವುದಿದೆ ಅದರ ಕಾರಣದಿಂದಾಗಿ ನಿರ್ವಿಶೇಷತೆ ಉಳ್ಳಂತಹ ಬ್ರಹ್ಮೋಸ್ತು ಸವಿಶೇಷತೆಯನ್ನು ಹೊಂದಿತು ಅದು ಹೊಂದಿದ್ದಲ್ಲ ನಾವು ತಿಳ್ಕೊಂಡದ್ದು ಮಾಯಾಕಲ್ಪಿತ ಅವಿದ್ಯಾಕಲ್ಪಿತವಾಗಿ ಉಂಟಾದಂಥ ಮಾಯಾವಶದಿಂದಾಗಿ ಅತಯವ ಆದ್ದರಿಂದಲೇ ಯತ್ ಕಚಿತ್ ಉಪ ಉಪಾಸನಾಥಂ ಬ್ರಹ್ಮಣ ವಿವಿಧ ಗುಣವತ್ವಾಧಿಕಂವಾ ಉಪವರ್ಣ್ಯತೆ ಆದ್ದರಿಂದಲೇ ಯಾವ ಉಪಾಸನೆಗೋಸ್ಕರವಾಗಿ ಆರಾಧನೆಗೋಸ್ಕರವಾಗಿ ಬ್ರಹ್ಮನಿಗೆ ರೂಪ ಇರುವಿಕೆ ವಿವಿಧ ಗುಣಗಳು ಇರುವಿಕೆ ಇತ್ಯಾದಿಗಳು ಹೇಳಿಸ್ ವರ್ಣಿಸಲ್ಪಡ್ತವೆ ಯ ಸ್ವೇಚ್ಛೆಯ ದೇಹಸ್ವೀಕಾರ ಶೂಯತೆ ಯಾವ ಯಾವ ತನ್ನ ಸ್ವೇಚ್ಛೆಯಿಂದಲೇ ದೇಹಸ್ವೀಕಾರವು ಕೇಳಿ ಬರ್ತದೆ ಬ್ರಹ್ಮಕ್ಕೆ ತನ್ನ ಇಚ್ಛೆಯಿಂದಲೇ ಸ್ವಂತ ಇಚ್ಛೆಯಿಂದಲೇ ಸ್ವಚ್ಛಾ ಸ್ವೇಚ್ಛಾ ಮನುಷ್ಯಲೋಕೆ ಚಾಮಕೃಷ್ಣಾಧಿರುಪೇಣ ಜನ್ಮ ಲೋಕಾನುಗ್ರಹಾರ್ಥಂ ಕರ್ಮ ಚ ಸ್ಮರ್ಯತೆ ಮನುಷ್ಯ ಲೋಕದಲ್ಲಿ ಕೂಡ ರಾಮ ಕೃಷ್ಣ ಮುಂತಾದ ಅವತಾರ ಜನ್ಮ ಹುಟ್ಟು ಲೋಕಾನುಗ್ರಹಕ್ಕೋಸ್ಕರವಾಗಿ ಹಾಗೆಯೇ ಕರ್ಮವು ಕೂಡ ಆಯಾಯ ಅವತಾರಗಳಲ್ಲಿ ಮಾಡತಕ್ಕಂಥದ್ದು ಲೋಕಾನುಗ್ರಹಕ್ಕಾಗಿ ಅಂತೇಳಿ ಸ್ಮರಿಸಲ್ಪಡುತ್ತದೆ ಅಂದರೆ ಸ್ಮೃತಿಗಳು ಪುರಾಣಗಳು ಹೇಳ್ತವೆ ಶ್ರೂಯತೆ ಅಂದರೆ ಶ್ರುತಿಗಳು ಹೇಳ್ತವೆ ಸ್ಮರ್ಯದೆಯಿಂದ ಸ್ಮೃತಿಗಳು ಪುರಾಣಗಳು ಹೇಳ್ತವೆ ಸರ್ವಂಥದ ಮಾಯಾ ವ್ಯಾ ವ್ಯಾಪ ಅಂದರೆ ಈ ಅವತಾರಗಳು ಅವತಾರಗಳನ್ನು ಹೇಳ್ತಕ್ಕಂಥದ್ದು ಇದರಲ್ಲಿ ಪುರಾಣಗಳಲ್ಲಿ ಇತ್ಯಾದಿಗಳಲ್ಲಿ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ದೇಹ ಸ್ವೀಕಾರದ ಬಗ್ಗೆ ಅಂದರೆ ಸಾಕಾರ ನಿರಾಕಾರದ ಬಗ್ಗೆ ಹೇಳ್ತದೆ ಪುರಾಣಾದಿಗಳಲ್ಲಿ ಅವತಾರದ ಕಥಾ ಚರಿತೆ ಅಂತಾದ್ರೂ ಹೇಳ್ತದೆ ಸರ್ವಂತದು ಮಾಯಾವ್ಯಪಾಶಯದೇವ್ ಅವಗಂತವ್ಯ ಇದೆಲ್ಲವೂ ಕೂಡ ಮಾಯೆಯನ್ನು ಆಶ್ರಯಿಸಿಯೇ ಆದಂಥದ್ದು ಅಂತೇಳಿ ತಿಳಿಯಬೇಕು ಯದ ಭಾಷ್ಯಕೃತ್ ಭಾಷ್ಯಕಾರರು ಶಂಕರಾಚಾರ್ಯರು ಸೂತ್ರ ಭಾಷೆಯಲ್ಲಿ ಹೇಳ್ತಾರೆ ಯತ್ ಉಕ್ತ ಯತ್ ತು ಉಕ್ತ ಹಿರಣ್ಯಶ್ರೂತ್ವಾಪಶ್ರವಣ ಪರಮೇಶ್ವರೇ ನೋಪಪದ್ಯತೆ ಇತಿ ಅತ್ರ ಭ್ರೂಮಃ ಚಿನ್ನದ ಬಣ್ಣದ ಗಡ್ಡ ಮುಂತಾದವುಗಳು ಕೇಳಿ ಬರತಕ್ಕಂಥದ್ದು ಹೇಳುವಂತಹದ್ದು ಪರಮೇಶ್ವರನಿಗಿದೆ ಅಂತೇಳಿ ಅವು ಪರಮೇಶ್ವರನಿಗೆ ಸರಿ ಹೊಂದುವುದಿಲ್ಲ ಅಂತೇಳಿ ಅತ್ರ ಬ್ರೂಮಃ ಇದರ ಬಗ್ಗೆ ಹೇಳ್ತೇವೆ ಅಂದರೆ ಸಾಕಾರ ಸವಿಶೇಷತೆಯ ಬಗ್ಗೆ ಅದು ಸರಿಯಲ್ಲ ಅಂತ ಹೇಳಿದರೆ ಅದು ಅಂಥೇಳಿ ಹೇಳಲ್ಪಡ್ತದೆ ಈಗ ಹೇಳ್ತೇವೆ ಅಂತೇಳಿ ಹೇಳ್ತಾರೆ ಅತ್ರ ಭ್ರೂಮಃ ಇಲ್ಲಿ ಹೇಳ್ತೇವೆ ಸ್ಯಾತ್ ಪರಮೇಶ್ವರಸ್ಯಾಪಿ ಇಚ್ಛಾವಶಾತ್ ಮಾಯಾಮಯ ರೂಪ ಸಾಧುಕಾನುಗ್ರಹಾರ್ಥ ಸಾಧಕಾನುಗ್ರಹಾರ್ಥ ಸಾಧಕರ ಅನುಗ್ರಹಕ್ಕಾಗಿ ಉಪಾಸನೆಗೋಸ್ಕರವಾಗಿ ಬೇರೆ ಬೇರೆ ರೂಪಗಳು ಇರಬಹುದು ಪರಮೇಶ್ವರನಿಗೂ ಕೂಡ ಇಚ್ಛಾವಶಾ ತನ್ನ ಸ್ವೇಚ್ಛೆಯಿಂದಲೇ ಮಾಯಾಮಯವಾದಂಥ ಇಚ್ಛೆಯಿಂದ ಬೇಕಾದ ರೂಪವನ್ನು ಸಾಧಕರಿಗೋಸ್ಕರ ಅವರ ಅನುಗ್ರಹಕ್ಕೋಸ್ಕರವಾಗಿ ಪರಮೇಶ್ವರನ್ನು ತಾಳಬಹುದು ಬೇರೆ ಬೇರೆ ರೂಪವನ್ನು ಮಾಯಾ ಶೇಷಾಮಯ ಸೃಷ್ಟ ಎನ್ಮಾಂ ಪಶ್ಯಸಿ ನಾರದ ಸರ್ವಭೂತ ಗುಣೈರ್ಯುಕ್ತ ಮಾಂ ಜ್ಞಾತು ಅರ್ಹಸಿ ಮೋಕ್ಷಧರ್ಮ ಪರ್ವ ಮಹಾಭಾರತದಲ್ಲಿ ಮೋಕ್ಷಧರ್ಮ ಪರ್ವ ಏನು ಹೇಳ್ತದೆ ಅಲ್ಲಿ ಮುನ್ನೂರ ಮೂವತ್ತೊಂಬತ್ತು ಆಮೇಲೆ ಅದರಲ್ಲಿ ನಲವತ್ತೈದನೇ ಶ್ಲೋಕ ಮುನ್ನೂರ ಅಧ್ಯಾಯದಲ್ಲಿ ಮಾಯಾ ಹೇಷಾಮಯಾ ಸೃಷ್ಟ ಈ ಮಾಯೆಯು ನನ್ನಿಂದ ಸೃಷ್ಟಿಸಲ್ಪಟ್ಟದ್ದು ಎನ್ಮಾಂ ಪಶ್ಯಸಿ ನಾರದ ಎಲೆ ನಾರದನೇ ಯಾವ ಈ ಮಾಯೆಯ ಕಾರಣದಿಂದಾಗಿಯೇ ನೀನು ನನ್ನನ್ನು ನೋಡ್ತಾ ಇದ್ದೀಯ ನಾನು ಸಾಕಾರಣಗೆ ತೋರ್ತಾ ಇದ್ದೇನೆ ಸರ್ವಭೂತ ಗುಣೈ ಯುಕ್ತ ಭೂತಗಳ ಗುಣಗಳಿಂದ ಯುಕ್ತವಾದಂತಹ ನೈವ್ ಮಾಂ ಜ್ಞಾತು ಅರ್ಹಸಿ ಎಲ್ಲ ಭೂತ ಗುಣಗಳಿಂದ ಕೂಡಿದಂತಹ ನನ್ನನ್ನು ನೀನು ತಿಳಿಯಲಿಕ್ಕೆ ಎಂದಿಗೂ ನ ಏವಂ ಮಾಂ ಜ್ಞಾತು ತಿಳಿಯಲಾರೆ ಅದು ಮಾಯೇ ಅಂಥೇಳಿ ಹೇಳ್ತಾನೆ ಮೋಕ್ಷಧರ್ಮ ಪರ್ವದಲ್ಲಿ ಇತಿ ಸ್ಮರಣಾತ್ ಎಂಬುದಾಗಿ ಮೋಕ್ಷಧರ್ಮ ಪರ್ವ ಮುಂದೆ ಇದು ಸೂತ್ರಭಾಷೆ ಒಂದು ಒಂದು ಇಪ್ಪತ್ತು ಪಾದ ನಲವತ್ತೈದರಲ್ಲಿ ಶಂಕರಭಗವತ್ಪಾದರು ಹೇಳಿರತಕ್ಕಂಥದ್ದು ಇನ್ನು ಇನ್ನೊಂದು ಕಡೆ ಹೇಳ್ತಾರೆ ಅಪಿಚ ಎತ್ತೂ ನಿರಸ್ತ ಸರ್ವವಿಶೇಷ ಪಾರಮೇಶ್ವರಂ ರೂಪಂ ಉಪದಿಶ್ಯತಿ ಹಾಗೆಯೇ ಎಲ್ಲಿಯಾದರೂ ಎಲ್ಲಿ ಎಲ್ಲ ವಿಶೇಷಗಳನ್ನು ಹೊರತಾಗ್ಯ ಹೊರತಾದಂತಹ ಪರಮೇಶ್ವರ ರೂಪ ಪರಮೇಶ್ವರ ರೂಪವು ಹೇಳಲ್ಪಡ್ತದೋ ಅಲ್ಲಿ ಬವತ್ರ ಶಾಸ್ತ್ರ ಅಲ್ಲಿ ಶಾಸ್ತ್ರ ಏನು ಹೇಳ್ತದೆ ಅಶಬ್ದಮಸ್ಪರ್ಶಮೂಪವ್ಯಯಂ ಅಂತೇಳಿ ಕಾಠಗೋಪನಿಷತ್ತು ಒಂದು ಮೂರು ಹದಿನೈದು ಇತ್ಯಾದಿ ಅಲ್ಲಿ ಅದು ಅನ್ವಯ ಆಗ್ತದೆ ಅಶಬ್ಧ ಅಸ್ಪರ್ಶಂ ಅರುಪಂ ಅವ್ಯಯಂ ಶಬ್ದರಹಿತವಾದ್ದು ಸ್ಪರ್ಶರಹಿತವಾದ್ದು ರುಪರಹಿತವಾದ್ದು ವ್ಯಯವಾಗ ನಾಶವಾಗದು ನಾಶರಹಿತವಾದದ್ದು ಅಂತೇಳಿ ಸರ್ವಕಾರಣ ವಿಕಾರ ಅಪೀ ಕೈಶ್ಚಿತ್ ವಿಶಿಷ್ಟ ಪರಮೇಶ್ವರ ಉಪಾಸ ನಿರ್ದಿಶ್ಯೆಕಾರಣವಾ ಎಲ್ಲದಕ್ಕೂ ಕಾರಣವಾಗಿರುವುದರಿಂದಾಗಿ ವಿಕಾರೈದ ವಿಕಾರಗಳಿಂದಲೂ ಕೂಡ ಕೈಶ್ಚಿತ್ ಕೆಲವು ವಿಶಿಷ್ಟ ಕೆಲವು ವಿಕಾರಧರ್ಮಗಳಿಂದಲೂ ವಿಶಿಷ್ಟನಾದಂತಹ ಪರಮೇಶ್ವರನು ಪರಮೇಶ್ವರ ಉಪಾಸ್ಯತ್ವೇನ ಉಪಾಸ್ಯನಾಗಿ ನಿರ್ದೇಶ್ಯತೆ ನಿರ್ದೇಶಿಸಲ್ಪಡ್ತಾನೆ ಯಾಕೆ ರಾಮಕೃಷ್ಣ ಮುಂತಾದಿ ಮುಂತಾದ ರೂಪಗಳು ವಿಕಾರಧರ್ಮಗಳು ಅಂದರೆ ಅವು ಜನ್ಮ ಇದೆ ಮತ್ತು ಮರಣ ಇರದೆ ಅಂತಹ ಸಾಂತ ಸಾಧಿ ಸಾಂತ ಆದಿ ಅಂತ್ಯ ರಹಿತ ಸಹಿತವಾಗಿರ್ತಕ್ಕಂಥದ್ದು ಸಾಂತ ಸಾಧಿ ಸಮಧ್ಯ ಸಾಂತ ಅಂತಹ ರೂಪಗಳು ಆದಿಮಧ್ಯ ಅಂತ್ಯಗಳಿಗಿರತಕ್ಕಂಥದ್ದು ಇವುಗಳು ಯಾಕೆ ಹೇಳಲ್ಪಟ್ಟಿದಿವೆ ಎಲ್ಲ ಕಾರಣವು ಎಲ್ಲದಕ್ಕೂ ಕಾರಣ ಆತನೇ ಆಗಿರುವುದರಿಂದ ಸಾಂತವೋ ಅವನಿ ಅನಂತವೋ ಅವನಿ ಆದಿಯೂ ಅವನಿ ಎಲ್ಲವೂ ಈ ರೀತಿಯಾಗಿ ನಿರ್ದಿಷ್ಟ ಹೇಳಲ್ಪಡ್ತದೆ ಸರ್ವಕರ್ಮ ಸರ್ವಕರ್ಮ ಸರ್ವಕಾಮ ಸರ್ವಗಂಧ ಸರ್ವರಸಹ ಚಾಂದೋಗೋ ಉಪನಿಷತ್ತು ಮೂರು ಹದಿನಾಲ್ಕು ಎರಡು ಇತ್ಯಾದಿನ ಎಂಬುದರಿಂದ ಹೇಳಲ್ಪಡ್ತದೆ ಎಲ್ಲ ಕರ್ಮವೂ ಅವನೇ ಎಲ್ಲ ಕರ್ಮವನ್ನು ಮಾಡಬಲ್ಲವನು ಸರ್ವಕಾಮ ಎಲ್ಲ ಬಯಕೆಗಳು ಅವನೇ ಸರ್ವ ಗಂಧ ಸರ್ವರಸ ಎಲ್ಲ ಗಂಧ ಪರಿಮಳ ಎಲ್ಲ ರುಚಿ ಎಲ್ಲ ಅವನೇ ಅಂತೇಳಿ ಸರ್ವೋ ಅವನೇ ಅಂತೇಳಿ ಉಪಾಸ್ಯತ್ವೇನ ನಿರ್ದಿಶ್ಯತೆ ಉಪಾಸನಾ ದೃಷ್ಟಿಯಿಂದ ಹೇಳಲ್ಪಡ್ತದೆ ಯಥಾರ್ಥ ನಿರ್ವಿಶೇಷ ತತ್ವವನ್ನು ಬಿಟ್ಟು ಅಲ್ಲಿ ಸವಿಶೇಷವನ್ನು ಹೇಳಿದೆ ಉಪಾಸನೆಗೋಸ್ಕರವಾಗಿ ಹಾಗೆಯೇ ಸೊ ಮಹಿಮ ಮಹಿಮಾ ಪ್ರತಿಷ್ಠಾಪಿ ತನ್ನ ಮಹಿಮೆಯಲ್ಲಿ ಪ್ರತಿಷ್ಠಿತನಾಗಿದ್ದರೂ ಕೂಡ ಅವನಿಗೆ ಆಧಾರ ವಿಶೇಷೋಪದೇಶ ಉಪಾಸನಾರ್ಥ ಭವಿಷ್ಯತಿ ಅವನಿಗೆ ಇನ್ನೊಂದು ಆಧಾರವನ್ನು ಹೇಳತಕ್ಕಂಥದ್ದು ಯಾಕೆ ಅದು ಉಪಾಸನೆಗಾಗಿಯೇ ಆಗಿರ್ತದೆ ತನ್ನ ಮಹಿಮೇಲೆ ತಾನು ಪ್ರತಿಷ್ಠಿತನಾಗಿದ್ದಾಗಲೂ ಇನ್ನೊಂದು ದೇಹವನ್ನು ಧರಿಸಿ ಬರತಕ್ಕಂಥದ್ದು ಆ ದೇಹವನ್ನು ಆಧರಿಸಿ ಬರತಕ್ಕಂಥ ಆಶ್ರಯಿಸಿ ಹಾಂ ಹುಟ್ಟಿ ಬರತಕ್ಕಂಥದ್ದು ಇದು ಯಾಕೆ ಹೇಳಿದೆ ಸಾಧಕರಿಗೆ ಭಕ್ತರಿಗೆ ಉಪಾಸನೆಗೋಸ್ಕರವಾಗಿ ಸರ್ವಗತತ್ವಾ ಬ್ರಹ್ಮಣ ವ್ಯೋಮವತ್ ಸರ್ವಾಂತರತ್ವ ಉಪಪತ್ತೇ ಯಾಕೆಂದರೆ ಎಲ್ಲದರಲ್ಲಿ ಇರುವಂತಹ ಅವನು ಸರ್ವಗತನಾದಂತಹ ಬ್ರಹ್ಮನಿಗೆ ವ್ಯೋಮವತ್ತು ಆಕಾಶದಂತೆ ಸರ್ವಗತನು ಆಕಾಶ ಎಲ್ಲೆಲ್ಲಿಯೂ ಇದೆ ಜೀವರುಗಳ ಒಳಗಡೆ ಇದೆ ಹೊರಗಡೆ ಎಲ್ಲ ಕಡೆ ಇದೆ ಅವಕಾಶ ಆಕಾಶ ಅಂತ ಹೇಳಿದೆ ಸರ್ವಾಂತರತ್ವ ಉಪಪತ್ತೇ ಎಲ್ಲದರ ಒಳಗಿರುವ ಕಾರಣದಿಂದಾಗಿ ಅವನ ಮಹಿಮೆಯಲ್ಲಿ ಅವನು ಪ್ರತಿಷ್ಠಿತನಾಗಿದ್ದರೂ ಅವನು ಸವಿಶೇಷನಾಗಿಯೂ ನಿರ್ವಿಶೇಷನಾಗಿಯೂ ಎರಡೂ ಕೂಡ ತೂರಿ ಸವಿಶೇಷನಾಗಿ ಹೇಳತಕ್ಕಂಥದ್ದು ಉಪಾಸನೆಗೋಸ್ಕರ ಅವನ ಯಥಾರ್ಥ ರೂಪ ನಿರ್ವಿಶೇಷ ಯಥಾರ್ಥ ಸ್ವರೂಪ ಎತ್ತು ಉಕ್ತ ಮನೋಮಯ ಪ್ರಾಣಶರೀರ ಹಾಗೆ ಇನ್ನೊಂದು ಕಡೆ ಹೇಳ್ತದೆ ಹೇಳ್ತಾರೆ ಸೂತ್ರ ಭಾಷೆಯಲ್ಲಿ ಬ್ರಹ್ಮಸೂತ್ರ ಭಾಷೆದಲ್ಲಿ ಮನೋಮಯ ಪ್ರಾಣಶರೀರ ಇತಿ ಜೀವಲಿಂಗಂ ಮನೋಮಯವಾದಂತಹ ಪ್ರಾಣಶರೀರವಾಗಿರತಕ್ಕಂಥದ್ದು ಅದು ಜೀವದ ಸಂಜ್ಞೆ ಗುರುತು ಜೀವದ ಚಿಹ್ನೆ ಚಿಹ್ನೆ ಮನೋಮಯ ಪ್ರಾಣಶರೀರ ನ ತದ ಬ್ರಹ್ಮಣ ಉಪಪದ್ಯತೆ ಇತಿ ಅದು ಬ್ರಹ್ಮನಿಗೆ ಸರಿ ಹೊಂದುವುದಿಲ್ಲ ಅಂತೇಳಿ ಹೇಳ್ತಾರೆ ಅಂದರೆ ಅದಕ್ಕೇನು ವಿವರಣೆ ತದಪಿ ಬ್ರಹ್ಮಣ್ಣು ಉಪಬದ್ಯತೆ ಇದೆ ಬ್ರೂಮಃ ಅದು ಕೂಡ ಬ್ರಹ್ಮನಿಗೆ ಸರಿಹೊಂದಿದೆ ಅಂತೇಳಿ ಹೇಳ್ತೇವೆ ಯಾಕೆ ಸರ್ವಾತ್ಮತ್ವಾಧಿ ಬ್ರಹ್ಮಣ ಜೀವಸಂಬಧೀನಿ ಮನೋಮಯತ್ವಾದೀನಿ ಬ್ರಹ್ಮ ಸಂಬಂಧೀನಿ ಭವಂತಿ ಅವನು ಎಲ್ಲದರೊಳಗೆ ಇರುವುದರಿಂದಾಗಿ ಸರ್ವಾತ್ಮನಾದ್ರಿಂದ ಎಲ್ಲದರ ಆತ್ಮನ ಅವನೇ ಆಗಿರುವುದರಿಂದಾಗಿ ಬ್ರಹ್ಮನಿಗೆ ಜೀವ ಸಂಬಂಧವಾದಂತಹ ಮನೋಮಯತ್ವಾದಿಗಳು ಬ್ರಹ್ಮ ಸಂಬಂಧವೇ ಆಗ್ತವೆ ಯಾಕಂದರೆ ಜೀವರೊಳೆಲ್ಲರ ಒಳಗಿರೋದು ಅವನಿ ಆತ್ಮಸ್ವರೂಪನಾಗಿ ಸರ್ವಾತ್ಮಕರಾಗಿ ತಥಾಚ ಬ್ರಹ್ಮ ವಿಷಯ ಶ್ರುತಿ ಸ್ಮೃತಿ ಭಾವತಃ ಹೀಗಾಗಿಯೇ ಬ್ರಹ್ಮ ವಿಷಯದಲ್ಲಿ ಶ್ರುತಿ ಸ್ಮೃತಿಗಳು ಹೇಳ್ತವೆ ತ್ವ ಸ್ತ್ರೀ ಪುಮಾನಸಿತ್ವಂ ಕುಮಾರ ಉದಪ ಕುಮಾರೀ ತ್ವಂಜೀರ್ಣೋ ದಂಡೇನ ವಂಚಿಸಿ ತ್ವಂಜಾತೋ ಭವಸಿ ವಿಶ್ವತೋ ಮುಖಹ ಶ್ವೇತಾಶ್ವತ ರೂಪಿಸಿದ ನಾಲ್ಕು ಮೂರು ಇತಿ ಅಂದರೆ ನೀನೇ ಸ್ತ್ರೀಯು ನೀನೇ ಪುರುಷನು ನೀನು ಕುಮಾರನು ಅಥವಾ ಕುಮಾರಿಯು ನೀನು ಜೀರ್ಣನು ಅಂದರೆ ವೃದ್ಧನು ನೀನು ಬಾಲಕನು ಬಾಲಕಿಯು ಬಾಲನು ಬಾಲೆಯು ಹಾಗೆ ನೀನು ಜೀರ್ಣನು ಅಂದರೆ ವೃದ್ಧನು ದಂಡೇನ ವಂಚಿಸಿ ದಂಡವನ್ನು ಹಿಡಿದುಕೊಂಡು ಅಡ್ಡಾಡ್ತಾ ಇದೆಯಾ ತ್ವಂಜಾತೋ ಭವಸಿ ವಿಶ್ವತೋ ಮುಖ ನೀನು ವಿಶ್ವತೋಮುಖನಾಗಿ ಸರ್ವತೋಮುಖನಾಗಿ ವಿಶ್ವದೆಲ್ಲೆಡೆ ನೀನು ಹುಟ್ಟಿದವನು ಕೂಡ ಆಗ್ತೀಯ್ ಅಜಾಯಮಾನ ಅದು ಬಹುದಾ ವಿಜಾಯತೆ ಅಂತೇಳಿ ಹೇಳಿದಾಗೆ ಹಾಂ ಹುಟ್ಟದೆ ಇರುವವನಾದರೂ ನೀನು ಹುಟ್ಟಿದವಂತೆ ತೋರಿಕೊಳ್ತೀಯ ಸರ್ವತಃ ಪಾಣಿಪಾದಂ ತತ್ಸರ್ವತೋಕ್ಷಿ ಶಿರೋ ಮುಖಂ ಸರ್ವತಃರುತಿ ಮಲ್ಲೋಕೆ ಸರ್ವಮಾವೃತ್ತಿ ಅತಿಷ್ಠತಿ ಗೀತೆಯಲ್ಲಿ ಹೇಳ್ತದೆ ಹದಿಮೂರನೇ ಅಧ್ಯಾಯ ಹದಿಮೂರನೇ ಶ್ಲೋಕದಲ್ಲಿ ಎಲ್ಲ ಕಡೆ ಕೈಕಾಲುಗಳುಳ್ಳವನು ಎಲ್ಲ ಕಡೆ ಕಣ್ಣು ತಲೆಗಳುಳ್ಳವನು ಮುಖ ಬಾಯಿ ಉಳ್ಳವನು ಎಲ್ಲ ಕಡೆ ಕಿವಿಗಳುಳ್ಳವನು ಈ ಲೋಕದಲ್ಲಿ ಸರ್ವಮಾವೃತ್ತಿಷ್ಟತೆ ಎಲ್ಲವನ್ನು ಆವರಿಸಿ ಇರುವವನು ಅಂತೇಳಿ ಬ್ರಹ್ಮೋಸ್ತುವನ್ನು ಹೇಳಿದೆ ಸೂತ್ರಭಾಷ್ಯದಲ್ಲಿ ಹೇಳ್ತಾರೆ ಇದನ್ನು ಶಂಕರರು ಒಂದು ಎರಡು ಎರಡು ಪಾದ ನಲ್ವ ಅರವತ್ತೈದರಲ್ಲಿ ಅಪ್ರಾಣೋ ಹ್ಯಮನಃ ಶುಭ್ರ ಇದೀ ಶ್ರುತಿ ಶುದ್ಧ ಬ್ರಹ್ಮ ವಿಷಯ ಅಪ್ರಾಣಃ ಪ್ರಾಣರಹಿತನಾದ ಅಮನಃ ಮನಸ್ಸೂ ಇಲ್ಲದಂತಹ ಶುಭ್ರನಾದಂತಹ ಬ್ರಹ್ಮ ವಸ್ತು ಅಂತೇಳಿ ಯಾ ಶ್ರು ಹೇಳಿರತಕ್ಕಂಥದ್ದು ಶುದ್ಧ ಬ್ರಹ್ಮದ ವಿಷಯದಲ್ಲಿ ಈ ಅಂತೂ ಮನೋಮಯ ಪ್ರಾಣ ಶರೀರ ಇದು ಸಗುಣ ಬ್ರಹ್ಮ ವಿಷಯ ಇದೆ ವಿಶೇಷ ಇದಾದರೂ ಮನೋಮಯವು ಪ್ರಾಣ ಸಗುಣ ಬ್ರಹ್ಮದ ವಿಷಯ ಅಂತೇಳಿ ಇದು ವಿಶೇಷವಾದದ್ದು ಅಂತೇಳಿ ಸೂತ್ರ ಭಾಷೆ ಇನ್ನೊಂದು ಕಡೆ ಹೇಳ್ತಾರೆ ಒಂದು ಎರಡು ಎರಡು ಪಾದ ಅರವತ್ತೈದರಲ್ಲಿ ಮಿಥ್ಯಾಭಿಮನೆ ಮಿಥ್ಯಾಭಿಮನೆ ಕ್ಷಣವತ್ತ ಮಿಥ್ಯೇಕ್ಷಣ ವಿಜ್ಞ ವಿಜ್ಞಾತವತ್ ಬ್ರಹ್ಮ ಈ ರೀತಿಯಾಗಿ ಮಿಥ್ಯಾಭಿಮನೆ ಕ್ಷಣವತ ಮಿಥ್ಯಾಭಿಮನವನ್ನು ಕಾಣತಕ್ಕಂಥವರು ಅವರಿಗೆ ಕಾಣ ಕಾಣುವಂಥವರಿಗೆ ತತ್ ಹ ಕಿಲ ಅದಾದರೋ ಯಶಾಂ ಮಿಥ್ಯೇ ಕ್ಷಣ ಬೀಜಜ್ಞ ವಿಜ್ಞಾತವತ್ ಬ್ರಹ್ಮ ಆ ಮಿಥ್ಯಾ ದೃಷ್ಟಿ ಯಾವುದಿದೆ ಅದರ ತಿಳಿವಳಿಕೆಯು ಕೂಡ ಉಂಟಾದದ್ದು ಬ್ರಹ್ಮ ವಸ್ತುವಿನಿಂದಾಗಿಯೇ ಮಿಥ್ಯಾಜ್ಞಾನ ಯಾಕಂದರೆ ಅವಿದ್ಯೆ ಸರ್ವೇಕ್ಷಿತೃ ಹಿ ಎಲ್ಲವನ್ನು ನೋಡತಕ್ಕಂಥವನಾದರೂ ಸರ್ವೇಕ್ಷಿತ ತತ ಅದು ಯಾವುದದು ಸರ್ವಭೂತಕರ್ಣ ಪ್ರಯೋಕ್ತೃತ್ವಾದು ಎಲ್ಲ ಭೂತಗಳ ಚರಾಚರಗಳ ಕರ್ಣ ಅಂದರೆ ಇಂದ್ರಿಯಗಳ ಪ್ರಯೋಕ್ತೃತ್ವಾದು ಪ್ರಯೋಗಿ ಇಂದ್ರಿಯಗಳನ್ನು ಪ್ರಯೋಗಿಸುವವನು ಯಾರು ಅವನೇ ಎಲ್ಲ ಇಂದ್ರಿಯಗಳ ಮೂಲ ಅದಕ್ಕೆ ಹೃಷಿಕೇಶ ಅಂತ ಹೇಳಿದ್ದು ದೇವರಿಗೆ ಭಗವಂತನಿಗೆ ಹೃಷಿಕ ಇಂದ್ರಿಯ ಹೃಷಿಕೇಶ ಇಂದ್ರಿಯಗಳ ಒಡೆಯ ಇಂದ್ರಿಯಗಳನ್ನು ಉಪಕರಣಗಳಾಗಿ ಬಳಸಿಕೊಳ್ಳತಕ್ಕಂಥ ಅವನೇ ತದ್ ಮಿಥ್ಯಾಜ್ಞಾನಂ ಉಪಲಭ್ಯ ಮೈವಾಸುರವತ್ ದೇವಾಥ್ಯಾಭವೇಯು ತದನುಕಂಪೆಯ ದೇವಾನ್ ಮಿಥ್ಯಾಭಿಮ ಅಪನೋದನ ಅನುಗೃಯ್ಯೋ ದೇವೇ ಕಿಲ ಅರ್ಥಾ ಪ್ರಾದುರ್ಬೂವ ದೇವತೆಗಳ ಮಿಥ್ಯಾಭಿಮಾನ ಹೋಗಲಾಡಿಸೋಕ್ಕಾಗಿ ಅವರ ಉದ್ಧಾರಕ್ಕಾಗಿ ಅವರು ಅಸುರರಿಂದ ಸೋಲುತ್ತಾರೆ ಎನ್ನುವಂತಹ ಆ ಮಿಥ್ಯಾಭಿಮಾನದಿಂದ ಸೋಲ್ತಾರೆ ಎನ್ನುತಕ್ಕಂತಹ ಪರಾಭವವನ್ನು ಹೊಂದುತ್ತಾರೆ ಎನ್ನುವಂತಹ ಅನುಕಂಪದಿಂದ ದೇವತೆಗಳು ಮಿಥ್ಯಾಭಿಮಾನವನ್ನು ಅಪನೋದನ ಮಾಡಲಿಕ್ಕೆ ದೂರ ಮಾಡಲಿಕ್ಕಾಗಿ ಅನುಗ್ರಹಿಸುವುದಕ್ಕಾಗಿ ದೇವತೆಗಳು ಉದ್ಧಾರಕ್ಕಾಗಿ ಹುಟ್ಟಿಬಂದ ಅನುಗ್ರಹೀಯಾಂ ಇತಿ ತೇಭ್ಯೋ ದೇವೇಭ್ಯೋ ಅಖಿಲ ಅರ್ಥಾಯ ಪ್ರಾದುರ್ಭವೂವ ಅನುಗ್ರಹಿಸುವೆನು ಎಂಬುದಕ್ಕಾಗಿ ಆ ದೇವರು ದೇವತೆಗಳಿಗಾಗಿ ಪ್ರಾದುರ್ಭವಿಸಿದನು यारो ब्रह्मवस्तु अवतार व्यतीत अंत स्वयोगमाहात्म्य निर्मतेन अत्यभुन विस्पनीयन रूपे देवानांद्रियगोचरे प्रादुर्बभूव तन योगमाहात्म्य निर्मित अत्यभुतवादंत ವಿಸ್ಮಾಪನೀಯೇನಂದರೆ ಮೋಹಕವಾದ ಅಥವಾ ಕುಹಕವಾದ ಅಂದರೆ ಮಾಯಿಕವಾದಂತಹ ರೂಪವನ್ನು ಧರಿಸಿ ದೇವಾನಾಂ ಇಂದ್ರಿಯ ಗೋಚರೇ ಪ್ರಾದುರ್ಭವೂವಾ ದೇವತೆಗಳ ಇಂದ್ರಿಯಗಳಿಗೆ ಗೋಚರವಾಗುವಂತಹ ರೂಪದಲ್ಲಿ ಪ್ರಾದುರ್ಭವಿಸಿದ ಅಂಥೇಳಿ ಇದು ಕೇನೋಪನಿಷತ್ತಿನ ಮೂರು ಎರಡು ಪಾದ ಮೂವತ್ತು ಮೂವತ್ತೊಂದು ಅಂದರೆ ಭಾಷ್ಯ ಶಂಕರ ಹಾಗೆ ಗೀತಾಭಾಷ್ಯದಲ್ಲಿ ಹೇಳ್ತಾರೆ ನಾಲ್ಕು ಆರು ಪಾದ ಅರುವತ್ತೆರಡು ಇದರಲ್ಲಿ ಅಜೋಪಿ ಜನ್ಮರಹಿತೋ ಅಪಿ ಸನ್ ಅಜನಾದರು ಜನ್ಮರಹಿತನಾಗ ಜನ್ಮವಿಲ್ಲದಿದ್ದರೂ ಕೂಡ ಅಜ ಅಂದರೆ ಜನ್ಮರಹಿತನಾದರೂ ಕೂಡ ತಥಾ ಅವ್ಯಯಾತ್ಮ ಅಕ್ಷೀಣ ಜ್ಞಾನಶಕ್ತಿ ಸ್ವಭಾವ ಅಪಿ ಸನ್ ಹೀಗೆ ಜನ್ಮರಹಿತನಾಗಿದ್ದು ಹಾಗೇ ಅವ್ಯಯಾತ್ಮನಾಗಿದ್ದು ನಾಶರಹಿತನಾಗಿದ್ದು ಅಕ್ಷೀಣ ಜ್ಞಾನಶಕ್ತಿ ಸ್ವಭಾವ ಅಪಿಸನ್ ಅಂದರೆ ಕ್ಷೀಣಿಸದೇ ಇರತಕ್ಕಂತಹ ಜ್ಞಾನಶಕ್ತಿ ಸ್ವಭಾವವುಳ್ಳವನಾಗಿ ಇದ್ದು ತಥಾ ಹಾಗೆಯೇ ಭೂತಾನಾಂ ಬ್ರಹ್ಮಾದಿ ಸ್ತಂಭ ಪರ್ಯಂತಾನಾಂ ಬ್ರಹ್ಮನಿಂದ ತೊಡಗಿ ಸ್ತಂಭ ಖಾಲಿ ಒಂದು ಕಂಬದವರೆಗಿನ ಎಲ್ಲ ಚರಾಚರಗಳ ಈಶ್ವರ ಈಶನಶೀಲ ಅಪಿ ಸನ್ ಎಲ್ಲದನ್ನು ಆಳತಕ್ಕಂಥವನಾಗಿ ಈಶ್ವರನ ಎನಿಸಿದವನಾಗಿ ಪ್ರಕೃತಿ ಸ್ವಾಂ ತನ್ನ ಪ್ರಕೃತಿಯನ್ನು ಮಮ ವೈಷ್ಣವೀ ಮಾಂ ತ್ರಿಗುಣಾತ್ಮಿಕ ನನ್ನದಾದಂತಹ ವೈಷ್ಣವೀ ಮಾಯೆ ಅಥವಾ ಪ್ರಕೃತಿ ಅದನ್ನು ತ್ರಿಗುಣಾತ್ಮಿಕ ತ್ರಿಗುಣಾತ್ಮಿಕೆಯಾದಂಥ ಮಾಯೆಯನ್ನು ಯ ವಶ ಜಗತ್ವರ್ತದೆ ಯಾರ ವಶದಲ್ಲಿ ಜಗತ್ತೆಲ್ಲವೂ ಇದೆಯೋ ಅಂತಹ ಮಾಯೆ ಅದನ್ನು ಯಾ ಮೋಹಿ ಸತ್ ಸ್ವಮ ಆತ್ಮಾನು ವಾಸುದೇವಂನ ಜಾನಾತಿ ಯಾರಿಂದ ಮೋಹಿತನಾಗಿ ತನ್ನ ಆತ್ಮನಾದಂತಹ ವಾಸುದೇವನನ್ನು ಯಾವ ತಿಳಿಯುವುದಿಲ್ಲವೋ ಅಂತಹ ಮಾಯೆ ತಾಂ ಪ್ರಕೃತಿ ಅಂತಹ ಪ್ರಕೃತಿ ಸ್ವಾಂ ಆ ಪ್ರಕೃತಿಯನ್ನು ತನ್ನದಾದಂಥ ಪ್ರಕೃತಿಯನ್ನು ಅಧಿಷ್ಟಾಯ ಅದರ ಅದನ್ನು ಆಶ್ರಯಿಸಿ ವಶೀಕೃತ್ಯ ಅದನ್ನು ತನ್ನ ವಶದಲ್ಲಿಟ್ಟುಕೊಂಡು ಸಂಭವಾಮಿ ಹುಟ್ಟುತ್ತೇನೆ ಸಂಭವಿಸುತ್ತೇನೆ ಹುಟ್ಟಿ ಬರುತ್ತೇನೆ ಸಂಭವಾಮಿ ಯುಗಯುಗೆ ಅಂತೇಳಿ ಯುಗಯುಗದಲ್ಲಿಯೂ ದೇಹವಾನ್ ಇವ ಭವಾಮಿ ದೇಹವಂತನಂತೆ ತೂರಿ ಬರುತ್ತೇನೆ ಜಾತ ಇವಚ ಆತ್ಮ ಮಾಯ ತನ್ನ ಮಾಯಿಂದಲೇ ಹುಟ್ಟಿದವನು ಎಂಬಂತೆ ತೋರಿ ಬರ್ತೇನೆ ನ ಪರಮಾರ್ಥತು ಲೋಕವತ್ತು ಇತರ ಜನರುಗಳಂತೆ ಪಾರಮಾರ್ಥಿಕವಾಗಿ ಅಲ್ಲ ಅಂದರೆ ಲೋಕವಾನ್ ಅಂದರೆ ಹುಟ್ಟಿದವನ್ ನಿಜವಾಗಿ ಹುಟ್ಟಿಯಲ್ಲ ಹುಟ್ಟಿದವನಂತೆ ತೋರಿ ಬರ್ತಾನೆ ಆತ್ಮನು ಅಂತೇಳಿ ಅಂದರೆ ಇದು ಮಿಥ್ಯ ಲೋಕ ಜ ಅದು ಅದೊಂದೇ ಸತ್ಯ ಅಂಥೇಳಿ ಪಾರಮಾರ್ಥ ಪಾರಮಾರ್ಥಿಕ ತತ್ವ ಆತ್ಮತತ್ವ ಜಗತ್ತೆಲ್ಲ ಮಿಥ್ಯ ಅಂತ ಹೇಳ್ತಾ ಇದ್ದಾರೆ ಗೀತಾಭಾಷ್ಯ ನಾಲ್ಕು ಆರು ಪಾದ ಅರುವತ್ತೆರಡರಲ್ಲಿ ಇನ್ನು ಗೀತಾಭಾಷ್ಯ ನಾಲ್ಕು ಒಂಬತ್ತು ಪಾದ ಅರವತ್ತ್ಮೂರರಲ್ಲಿ ಶಂಕರಾಚಾರ್ಯ ಹೇಳ್ತಾರೆ ಜನ್ಮ ಮಾಯಾರೂಪಂ ಕರ್ಮಚ ಸಾಧು ಪರಿಣಿ ಮೇ ಮಮ್ಮ ದಿವ್ಯಂ ಅಪಶ್ವರ್ಯಂಶ್ವರಂ ಯಥೋಕ್ತ ಯೋ ವೇತಿ ತತ್ವ ತ್ಯಕ್ ದೇಹ ಪುನರ್ಜನ್ಮ ಪುನರುತ್ಪತ್ತಿ ಎಪ್ನೋತಿ ಮಾಂ ಎ ಆಗತಿ ಸಹ ಮುಚ್ಯತೆ ಹೇ ಅರ್ಜುನ ಅಂತೆ ಅಂದರೆ ಜನ್ಮೌ ಮಾಯಾರೂಪವಾದ ಕರ್ಮ ಹಾಗೆ ಸಾಧು ಪರಿತ್ರಾಣದಿ ಮೇ ಮಮ ದಿವ್ಯಂ ಅಪ್ರಾಕೃತ ಐಶ್ವರಂ ಏವ್ ಯಥೋಕ್ತ ಯೋ ನನ್ನ ಜನ್ಮವು ಮತ್ತು ಕರ್ಮವು ಸಾಧುಗಳ ರಕ್ಷ ಸಜ್ಜನರ ರಕ್ಷಣೆಗಾಗಿ ಪರಿತ್ರಾಣಕ್ಕಾಗಿ ದಿವ್ಯವಾದದ್ದು ಮತ್ತು ಅಪ್ರಾಕೃತವಾದದ್ದು ಇದು ಪ್ರಾಕೃತಿಕವಾದದ್ದಲ್ಲ ಈಶ್ವರತ್ವ ಉಳ್ಳದಿದು ಒಡೆತ ಎಲ್ಲರ ಒಡೆಯನಾಗಿರ್ತಕ್ಕಂಥದ್ದು ಏಂ ಯಥೋಕ್ತಿಯೋ ಏತಿ ಯಾವ ರೀತಿಯಾಗಿ ಯಾರು ಈ ರೀತಿಯಾಗಿ ಯಥಾವತ್ತಾಗಿ ತಿಳಿಯುತ್ತಾನೋ ತತ್ವತಃ ತಾತ್ವಿಕವಾಗಿ ತಿಳಿಯುತ್ತಾನೋ ತತ್ವೇನೆ ಯಥಾವತ್ತು ತಂಥವನು ತಕ್ತ ದೇಹ ಈ ದೇಹವನ್ನು ಬಿಟ್ಟಾಗ ಮರಣಾನಂತರ ಪುನರ್ಜನ್ಮ ಪುನರುತ್ಪತ್ತಿ ನ ಏತಿ ಪುನರ್ಜನ್ಮವನ್ನು ಹೊಂದುವುದಿಲ್ಲ ನಾಪ್ನೋತಿ ಪುನಃ ಹುಟ್ಟಿ ಬರುವುದಿಲ್ಲ ಮಾಂ ಏತಿ ನನ್ನನ್ನೇ ಹೊಂದುತ್ತಾನೆ ಮರಣಾನಂತರ ಆಗತಿ ಸಹ ನನ್ನ ಕಡೆಗೆ ಬರ್ತಾನೆ ಮುಚ್ಚತಿ ಹೇ ಅರ್ಜುನ ಮುಕ್ತಿಯನ್ನು ಹೊಂದುತ್ತಾನೆ ಲೈ ಅರ್ಜುನನಿ ಅಂಥೇಳಿ ಗೀತೆ ಇದು ಭಗವದ್ಗೀತಾ ಭಾಷೆಯಲ್ಲಿ ಶಂಕರರು ಹೇಳಿದ್ದು ಹೀಗೆ ಇದು ಬ್ರಹ್ಮಾತ್ಮ ಭಾವದ ಬಗ್ಗೆ ಹೇಳಿದ್ದಾಗಿದೆ ವಿಚಾರ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸ್ವಾಮೀಜಿ ಸರಸ್ವತಿ ಸ್ವಾಮೀಜಿಯವರು ಇನ್ನು ಮುಂದೆ ಬ್ರಹ್ಮಾತ್ಮಾನುಭವ ಸಾಧನಂ ಏಕದೇಶಿ ಏಕದೇಶಿ ಮತೇನ ಎಂಬಂಥ ವಿಚಾರದ ಬಗ್ಗೆ ಬ್ರಹ್ಮಾತ್ಮ ಅನುಭವದ ಸಾಧನ ಯಾವುದು ಏಕದೇಶಿ ಮತ ಮತದಿಂದ ಅಂಥೇಳಿ ರೆ ಒಂದು ಕಡೆ ಬ್ರಹ್ಮಾತ್ಮ ಅನುಭವದ ಸಾಧನ ಒಂದು ಏಕದೇಶ ಅಂದರೆ ಇಡಿ ಜಗತ್ತು ವ್ಯಾಪ್ತವಾಗಿ ಅಲ್ಲ ತ ಜಗತ್ತೆಲ್ಲವೂ ಬ್ರಹ್ಮವು ಬೇರೆ ಹೇಗೆ ಇಡಿ ಜಗತ್ ಈ ತಾನು ಯಾವ ಜೀವ ಜೀವನಿದ್ದಾನೆ ಅವನೇ ಪರಮಾತ್ಮ ಆತ್ಮ ತಾನು ಅಂತೇಳಿ ಹೇಳುವಂಥದ್ದು ಬ್ರಹ್ಮಾತ್ಮ ಅನುಭವ ಸಾಧನ ಅದರ ಸಾಧನ ಯಾವುದು ಅದರ ಬಗ್ಗೆ ನಾವು ನಾಳೆ ದಿವ್ಸ ನೋಡೋಣ ಇಲ್ಲಿಗೆ ಇಪ್ಪತ್ನಾಲ್ಕನೇ ಕಂತು ಮುಗಿಯಿತು ವಿಶುದ್ಧ ವೇದಾಂತ ಪರಿಭಾಷ ओं श्री सद्गुचरणातमस्तु ओं तछत् हरी ओं